ಕೋಳಿ ಕುಗ್ಯಾವು ಮೂಡೂ ಕೆಂ ಖರೀದಾವೋ ಮಂಜುನಾಥಯ್ಯ ಸ್ವಾಮಿ ರಥವೇರಿ ಮಂಜುನಾಥಯ್ಯ ಸ್ವಾಮಿ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವು ನಾವೆದ್ದು ಕಯ್ಯಾ ಮುಗಿದೇವು ಶರಣಂಬೆ ಗುರುವಿಗೆ ಶರಣಂಬೆ ಶಿವನಿಗೆ ಶರಣಂಬೆ ಶಿವನಾ ಅಡದಿ ಗೌರಮ್ಮಗೆ ಶರಣಂಬೆ ಶಿವನಾ ಮಡದಿ ಗೌರಮ್ಮಗೆ ಶರಣೆಂದು ಕಲ್ಲ ಹಿಡಿದೇವು ಶರಣೆಂದೂ ಕಲ್ಲಾ ಹಿಡಿದೇವು ಎದ್ದೊಂದು ಗಳಿಗೆಲಿ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎದ್ದೊಂದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿ ಬೆಳೆಯೋಳ ಭೂಮಿತಾಯ ಎದ್ದೊಂದು ನೆನೆದೇನಾ ಭೂಮಿ ತಾಯ ಎಂದೋ ನೆನೆ ಕಲ್ಲವ್ವ್ವ ಜಲ್ಲು ಜಲ್ಲನೇ ಉದುರೋವ ಕಲ್ಲವ್ವ ನನ ಜಲ್ಲು ಜಲ್ಲಾನೆ ಉದುರೋವ ಜಲ್ಲು ಜಲ್ಲಾನೆ ಪುರುವ ನಾನಿನಗೆ ಬೆಲ್ಲದಾರದಿಯ ಬೆಳಗೇನಾ ಬೆಲ್ಲದಾರದಿಯ ಬೆಳಗೇನಾ ಕಲ್ಲು ಕೊಟ್ಟುವಾಗೆ ಎಲ್ಲಾ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಕಲ್ಲು ಕೊಟ್ಟವಾಗೆ ಎಲ್ಲಾ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ತಾಯಿದ್ರೆ ತವರ್ ಹೆಚ್ಚು ತಂದಿದ್ರೆ ಬಳಗ ಹೆಚ್ಚು ಹೆಚ್ಚು ಪತಿ ತಾಯಿದ್ರೆ ತವರ್ ಹೆಚ್ಚು ತಂದಿದ್ರೆ ಬಳಗ ಹೆಚ್ಚು ಹೆಚ್ಚು ಪತಿ ಸಾವಿರಕ್ಕೆ ಹೆಚ್ಚು ಪತಿ ಹೊಟ್ಟಿಯ ಮಾಣಿಕದ ಹರಳು ಮಗ ಹೆಚ್ಚು ಹೊಟ್ಟಿಯ ಮಾಣಿಕದ ಹರಳು ಮಗ ಹಣ್ಣಂತೆ ಮಲನಾಡ ತುಡುಬೆ ಜೇನಂತೆ. ಹೆಣ್ಣಿಗೆ ತವರೂರು ರಥಬಾಳೆ ಹಣ್ಣಂತೆ ಮಲೆನಾಡ ತುಡುಬೇ ಜೇನು ಮಳನಾಡ ತುಡುವೆ ಜೇನಂತೆ ತಾಯಾ ಎದೆ ಹಾಲ ರುಚಿಯ ಸವಿಯಂತೆ ತಾಯಾ ಎರೆ ಹಾಲ ರುಚಿಯ ಸವಿಯಂತೆ ತವರೂರ ದಾರಿಲೆ ಕಲ್ಲಿಲ್ಲ ಮುಳ್ಳಿಲ್ಲ ತಾತಿ ವೆ ಎಷ್ಟು ಮರಳಿಲ್ಲ ತವರೂರ ಮರಳಿಲ್ಲ ತೀವೆಯಷ್ಟು ಮರಳಿಲ್ಲ ಬಾನಿಲಿ ಬಿಸಿಲಿನ ಬೇಗ ಸುಡಲಿಲ್ಲ ಬಾನಿಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ತೊಟ್ಟಿ ಇಲಾ ಹೊತ್ತುಕೊಂಡು ತವರು ಬಣ್ಣ ಉಟ್ಟುಕೊಂಡು ಅಪ್ಪ ಕೊಟ್ಟೆ ಹೊಡಕೊಂಡು ಅಪ್ಪ ಕೊಟ್ಟಮ್ಮೆ ಹೊಡಕೊಂಡು ತಂಗಿಯಮ್ಮ ತಿಟ್ಟ ಹತ್ತಿ ತಿರುಗಿ ನೋಡಾಳು ಆದ ತವರಿಗೆ ಏನೆಂದು ಹಾಡಲೆ ಹೊಳೆದಂಡೆಯಲ್ಲಿರುವ ಕರಿಕೆಯ ಒಳೆದಂಡೆಯಲ್ಲಿರುವ ಕರಿಕೆಯ ಕುಡಿಹಾಂಗೆ ಹಬ್ಬಾಲೆ ಅವರ ರಸಬಳ್ಳಿ ಹಬ್ಬಾಲೆ ಅವರ ರಸಬಳ್ಳಿ ಅತ್ತಿಗೆ ಹಡೆಯಾಲೆ ಹತ್ತೊಮ್ಮೆ ಕರೆಯಲಿ ಇತ್ತೀಲ ಬಾಳೆ ಚಿಗುರಲಿ ಇತ್ತೀಲ ಬಾಳೆ ಚಿಗುರಲಿ ಅತ್ಯಂತ ಅತ್ತಿಗೆ ಮಗಳು ಕರೆಯಲಿ ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸತಿಯ ಕುಕ್ಕೆ ಲೀರಾಗಿ ಬೆಳೆಯಲಿ ಕುಕ್ಕೆ ರಾಗಿ ಬೆಳೆಯಲಿ ತಕ್ಕೊಂಡು ಮತ್ತೆ ರಾತ್ರಿಗೇ ಬರುತ್ತೇನೆ मत मस्े रात्रे